ಅಲ್ಲಾಹನು ಸತ್ಯ ನಿಷೇಧಿಗಳನ್ನು ಅವಮಾನಗೊಳಿಸಲಿರುವನೆಂಬುದನ್ನು ಚೆನ್ನಾಗಿ ತಿಳಿದುಕೊಳ್ಳಿರಿ ಅಲ್ಲಾಹನು ಅವನ ಸಂದೇಶ ವಾಹಕರು ಬಹುದೇವ ವಿಶ್ವಾಸಿಗಳಿಂದ ಹೊಣೆ ವಿಮುಕ್ತರಾಗಿರುವರೆಂದು ಅಲ್ಲಾಹು ಮತ್ತು ಅವನ ರಸೂಲರ ಕಡೆಯಿಂದ ಹಜ್ಜುಲ್ ಅಕ್ಬರ್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 ಆ ಬಹುದೇವ ವಿಶ್ವಾಸಿಗಳು ಇದಕ್ಕೆ ಹೊರತಾಗಿದ್ದಾರೆ ಇಂತಹವರೊಂದಿಗೆ ನೀವು ಅವಧಿಯವರಿಗೆ ಒಪ್ಪಂದವನ್ನು ಪಾಲಿಸಿರಿ ಏಕೆಂದರೆ ಅಲ್ಲಾಹು ಧರ್ಮನಿಷ್ಠರನ್ನೇ ಮೆಚ್ಚುತ್ತಾನೆ ನಿಷೇಧಿತ ಮಾಸಗಳು ಕಳೆದ ಬಳಿಕ ಬಹುದೇವ ವಿಶ್ವಾಸಿಗಳನ್ನು ಸಿಕ್ಕಲ್ಲಿ ಒದಿಸಿರಿ ಅವರನ್ನು ಸೆರೆಹಿಡಿಯಿರಿ ಮುತ್ತಿಗೆ ಹಾಕಿರಿ ಬೇಹು ಅವರನ್ನು ಹೊಂಚು ಹಾಕುತ್ತಾ ಕುಳಿತುಕೊಳ್ಳಿರಿ ಮುಂದೆ ಅವರು ಪಶ್ಚಾತ್ತಾಪ ಪಟ್ಟರೆ ನಮಾಜನ್ನು ಸಂಸ್ಥಾಪಿಸಿದರೆ ಮತ್ತು ಜಕಾತು ಕೊಟ್ಟರೆ ಅವರನ್ನು ಬಿಟ್ಟು ಅಲ್ಲಾಹು ಕ್ಷಮಾಶೀಲನು ಕರುಣಾನಿಧಿಯೂ ಆಗಿರುತ್ತಾನೆ ಮುಲ್ಲೂ ಬಹುದೇವ ವಿಶ್ವಾಸಿಗಳ ಪೈಕಿ ಯಾರಾದರೂ ಅಲ್ಲಾಹನ ವಾಣಿಯನ್ನು ಆಲಿಸಲಿಕಾಗಿ ನಿಮ್ಮೊಡನೆ ಅಭಯ ನಿಮ್ಮ ಬಳಿಗೆ ಬರಲಿಚ್ಛಿಸಿದರೆ ಅಲ್ಲಾಹನ ವಚನವನ್ನು ಅವನು ಆಲಿಸಿಕೊಳ್ಳುವವರೆಗೆ ಅವನಿಗೆ ಅಭಯ ನೀಡಿರಿ ಅನಂತರ ಅವನನ್ನು ಅವನ ಸುರಕ್ಷಾ ಸ್ಥಾನಕ್ಕೆ ತಲುಪಿಸಿ ಬಿಡಿರಿ ಅವರು ತಿಳುವಳಿಕೆ ಇಲ್ಲದವರಾದುದರಿಂದ ಹೀಗೆ ಮಾಡಬೇಕಾಗಿದೆ ಈ ಬಹುದೇವ ವಿಶ್ವಾಸಿಗಳಿಗೆ ಅಲ್ಲಾಹು ಮತ್ತು ಅವನ ರಸೂಲರ ಬಳಿ ಒಪ್ಪಂದವಿರುವುದಾದರೂ ಹೇಗೆ ಮಸ್ಜಿದುಲ್ ಹರಾಮನ ಬಳಿ ಒಪ್ಪಂದ ಮಾಡಿಕೊಂಡವರೊಡನೆ ಹೊರತು ಅವರು ನಿಮ್ಮಡನೆ ನೇರವಾಗಿರುವವರೆಗೂ ನೀವು ಅವರೊಡನೆ ನೇರವಾಗಿರಿ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 ನಿಮ್ಮ ಧರ್ಮ ಬಾಂಧವರಾಗಿರುತ್ತಾರೆ ತಿಳುವಳಿಕೆಯುಳ್ಳವರಿಗೆ ನಾವು ನಮ್ಮ ಆದೇಶಗಳನ್ನು ವಿಶದೀಕರಿಸುತ್ತೇವೆ ಐಮನೂ ಪ್ರಿಂ ಐ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 ಅಲ್ಲಾಹು ಸಕಲವನ್ನು ಬಲ್ಲವನು ಧೀಮಂತನು ಆಗಿರುತ್ತಾನೆ ಎಂ ಸುಮ್ಕು ವಲಂ ದೀನ ಜಹದೋಮಿ ಒಲಂ ದೀನ ಜಹದೋಮಿ ಕುಂವಲಂ ಎತ್ತಸಿದೂ ಒತ್ತಸಿದೋಮಿಲ್ ಹಿ ವಲ ವಸೂಲಿ ವರಲ್ ಮು ನೀರವರೀಜ ೂ ನಿಮ್ಮನ್ನು ಹೀಗೆಯೇ ಬಿಟ್ಟು ಬಿಡಲಾಗುವುದೆಂದು ನೀವೆನಿಸಿದ್ದೀರಾ ವಸ್ತುತಃ ನಿಮ್ಮ ಪೈಕಿ ಅಲ್ಲಾಹನ ಮಾರ್ಗದಲ್ಲಿ ಅತಿಯಾಗಿ ಪರಿಶ್ರಮಿಸಿದವರು ಮತ್ತು ಅಲ್ಲಾಹನನ್ನು ಸಂದೇಶವಾಹಕರನ್ನೂ ಸತ್ಯವಿಶ್ವಾಸಿಗಳನ್ನೂ ಹೊರತು ಅನ್ಯರನ್ನು ಆತ್ಮ ಮಿತ್ರರನ್ನಾಗಿ ಅಲ್ಲಾಹು ಇನ್ನೂ ಕಂಡುಕೊಳ್ಳಲೇ ಇಲ್ಲ ಅಲ್ಲಾಹು ನೀವು ಮಾಡುತ್ತಿರುವುದನ್ನೆಲ್ಲವನ್ನೂ ಚೆನ್ನಾಗಿ ಬಲ್ಲವನಾಗಿರುತ್ತಾನೆ ನಕನಲ್ಲಿ ಮುಷ್ರಿಕಹಿದೀನಿ ಉಲಿಕೊತ್ತಿ ನರಿವು ಬಹುದೇವ ವಿಶ್ವಾಸಿಗಳು ತಮ್ಮ ಮೇಲೆ ತಾವೇ ಸತ್ಯ ನಿಷೇಧಕ್ಕೆ ಸಾಕ್ಷಿಗಳಾಗಿರುವಾಗ ಅವರು ಅಲ್ಲಾಹನ ಮಸ್ಜಿದ್ಗಳ ಮೇಲ್ವಿಚಾರಕರು ಸೇವಕರು ಆಗಿರುವುದು ಅವರಿಗೆ ತಕ್ಕುದಲ್ಲ ಅವರ ಸತ್ಕರ್ಮಗಳೆಲ್ಲ ವ್ಯರ್ಥವಾದುವು ಅವರಿಗೆ ಸದಾಕಾಲ ನರಕದಲ್ಲಿ ವಾಸಿಸಲಿಕ್ಕಿದೆ وَأَقَامَ الصَّلَاةَ وَآَاةَ الزَّكَاةَ وَلَمْ يَخْشَ إِلَّا اللَّهِ فَعَسَٰ أُولَٰئِكَ أَن يَكُونُوا مِنَ الْمُحْتَدِينَ اللَّهُمَ تُوْ أَنْتِمَ دِنَدَ مِيلَ وِشْوَاسَ وِرِسُوا وَرُوْ نَمَازَنُّ سَمْسْتَااپِسُوا وَرُوْ زَكَاةُ كُدُوا وَرُوْ اللَّهَنَنُّ هُرَتُوْ إِنَّارَن ಅಲ್ಲಾಹನ ಮಸ್ಜಿದ್ಗಳನ್ನು ನೆಲೆಗೊಳಿಸುವ ಮೇಲ್ವಿಚಾರಕ ಮತ್ತು ಸೇವಕರಾಗಬಲ್ಲರು ಅವರು ಮಾತ್ರ ಸನ್ಮಾರ್ಗದಲ್ಲಿ ನಡೆಯುವರೆಂದು ನಿರೀಕ್ಷಿಸಬಹುದು ಅಜಾಲ್ಹಿವಿ ಕಮಲ್ ಕಮಲ್ಯ ಹಜ್ಜಯಾತ್ರಿಕರಿಗೆ ಜಲಪಾನ ಮಾಡಿಸುವುದನ್ನು ಮತ್ತು ಮಸ್ಜಿದುಲ್ ಹರಾಮಿನ ಸೇವೆಯನ್ನು ನೀವು ಅಲ್ಲಾಹನ ಹಾಗು ಅಂತಿಮ ದಿನದ ಮೇಲೆ ವಿಶ್ವಾಸವಿಟ್ಟು ಅಲ್ಲಾಹನ ಮಾರ್ಗದಲ್ಲಿ ಜೀವದ ಹಂಗು ತೊರೆದು ಹೋರಾಟ ನಡೆಸಿದವನ ಕರ್ಮಕ್ಕೆ ಸರಿಸಮಾನವೆಂದು ಪರಿಗಣಿಸಿದಿರಾ ಅಲ್ಲಾಹನ ದೃಷ್ಟಿಯಲ್ಲಿ ಇವರಿಬ್ಬರು ಸರಿಸಮಾನರಲ್ಲ ಮತ್ತು ಅಲ್ಲಾಹು ಅಕ್ರಮಿಗಳಿಗೆ ಸನ್ಮಾರ್ಗದರ್ಶನ ಮಾಡಿಸುವುದಿಲ್ಲ ಅಲ್ಲದೀನು ವದೂ ಸದಿಲಿಲ್ಲ ಹಿ ಬಿ ಅಮ್ಮವಾರಿ ಹಿಂ ದಿ ಅಮ್ಮವಾರಿ ಹಿಂವಿ ಹಿಂ ಆಧನ್ಮಯ್ವಾ ಉಗುಲ್ ಸು ಸತ್ಯವಿಶ್ವಾಸವನ್ನು ಕೈಕೊಂಡ ಅಲ್ಲಾಹನ ಮಾರ್ಗದಲ್ಲಿ ಮನೆಮಾರುಗಳನ್ನು ಬಿಟ್ಟ ಮತ್ತು ತನು ಧನಗಳಿಂದ ಹೋರಾಟ ನಡೆಸಿದವರ ಪದವಿಯೇ ಅಲ್ಲಾಹನ ಬಳಿ ಉನ್ನತವಾಗಿರುತ್ತದೆ ಅವರೇ ವಿಜಯಿಗಳು ಯುವ ಅವರ ಪ್ರಭು ಅವರಿಗೆ ತನ್ನ ಕೃಪೆ ಸಂಪ್ರೀತಿ ಮತ್ತು ಅವರಿಗಾಗಿ ಅನಂತ ಸುಖಭೋಗ ಸಾಧನೆಗಳಿರುವ ಸ್ವರ್ಗಗಳ ಸುವಾರ್ಥ ನೀಡುತ್ತಾನೆ ಅವರು ಅವುಗಳಲ್ಲಿ ಸದಾಕಾಲ ವಾಸಿಸುತ್ತಿರುವರು ನಿಶ್ಚಯವಾಗಿಯೂ ಅಲ್ಲಾಹನ ಬಳಿ ಸೇವಾ ಪ್ರತಿಫಲ ನೀಡಲಿಕ್ಕಾಗಿ ಧಾರಾಳವಿದೆ ಅಯ್ಯು ಅಲ್ಲೂಲ ತಟ್ಟ ಅಬ ಕುಂ ಇಂಯ ಇಲ್ ಇನ್ ಓ ಮೈಯ ಚು ಕು ಇಬ್ಬಾಲಿ ಮೂನ್ ಓ ಸತ್ಯವಿಶ್ವಾಸಿಗಳೇ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 واموال نقصرتموها وتجاره تخشونك سادها ومساكن ومساكن تظنونها حبا اليكم من الله احب اليكم من الله ورسوله وجهاد في سبيله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 ಿಕ್ಷೆ ಕೊಟ್ಟ ಬಳಿಕ ಅಲ್ಲಾಹು ತನಗಿಷ್ಟವಿದ್ದವರಿಗೆ ಪಶ್ಚಾತ್ತಾಪ ಪಡುವ ಅನುಗ್ರಹ ನೀಡುತ್ತಾನೆ ಇದನ್ನು ನೀವು ಕಂಡುಕೊಂಡಿರಿ ಅಲ್ಲಾಹು ಕ್ಷಮಾಶೀಲನು ಕರುಣಾನಿಧಿಯೂ ಆಗಿರುತ್ತಾನೆ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 ولا يحرمون ما حرم الله ورسوله ولا يدينون دين الحق من الذين أوتوا الكتاب حتى, حتى يعطوا الجزية عن يد وهم صاغرون الله हागु अंतिम दिवसದ ಮೇಲೆ ವಿಶ್ವಾಸ ವಿದಿಸದ الله हागु ಅವನ ರಸೂಲರು ನಿشدವೆಂದು ಸಾರಿರುದನ್ನು ನಿشد ಮಾಡಿಕೊಳ್ಳದ ಮತ್ತು ಸತ್ಯ ಧರ್ಮವನ್ನು ತಮ್ಮ ಧರ್ಮವನ್ನಾಗಿ ಮಾಡಿಕೊಳ್ಳದ ಗ್ರಂಥದವರು ತಮ್ಮ ಕೈಯಿಂದಲೇ ಜಿಜಿಯ ಅರ್ಥಾತ್ ರಕ್ಷಣಾಕಾರ ಕೊಟ್ಟು ಅಧೀನರಾಗುವವರೆಗೂ ಅವರೊಡನೆ ಹೋರಾಡಿರಿ ಉರ್ ದೇವಪುತ್ರಂದು ಯಹೂದಿಯರು ಹೇಳುತ್ತಾರೆ ಮಸೀಹ್ ಅರ್ಥಾತ್ ಈಸಾ ದೇವಪುತ್ರನೆಂದು ಕ್ರೈಸ್ತರು ಹೇಳುತ್ತಾರೆ ಅವರು ತಮಗಿಂತ ಹಿಂದೆ ಸತ್ಯ ನಿಷೇಧಿಗಳಾಗಿದ್ದವರನ್ನು ಅನುಕರಿಸುತ್ತಾ ತಮ್ಮ ಬಾಯಿಗಳಿಂದ ಹೊರಡಿಸುವ ಅಬದ್ಧ ಮಾತುಗಳಿವು ದೇವನ ಪ್ರಹಾರವಿದೆ ಅವರ ಮೇಲೆ ಅವರು ಎಲ್ಲಿಂದ ಮೋಸ ಹೋಗುತ್ತಿರುವರು ಇಷ್ಟ ಅಷ್ಟು ಅವ್ರದೂರಿಲ್ಲ ಅವ್ರದೂ ಇಲ್ಲ ಇಲ್ಮಸಿಹದೂ ಇಲ್ಲೂ ಇರಊ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 ಅವರಾಡುತ್ತಿರುವ ದೇವ ಸಹಭಾಗಿತ್ವ ಪರ ಮಾತುಗಳಿಂದ ಅವನು ಅತ್ಯಂತ ಪರಿಶುದ್ಧನು ಯುರಿದೂರೂರೂನು ಅವರು ಅಲ್ಲಾಹನ ಜ್ಯೋತಿಯನ್ನು ತಮ್ಮ ಬಾಯಿಗಳಿಂದ ಊದಿ ನಂದಿಸಿಬಿಡಲು ಬಿಡಲು ಆದರೆ ಅಲ್ಲಾಹು ತನ್ನ ಜ್ಯೋತಿಯನ್ನು ಪರಿಪೂರ್ಣಗೊಳಿಸದೆ ಬಿಡುವವನಲ್ಲ ಇದು ಸತ್ಯ ನಿಷೇಧಿಗಳಿಗೆ ಎಷ್ಟೇ ಅಪ್ರಿಯವಾಗಲಿ ತನ್ನ ರಸೂಲರನ್ನು ಸನ್ಮಾರ್ಗ ಮತ್ತು ಸತ್ಯ ಧರ್ಮದೊಂದಿಗೆ ಕಳುಹಿಸಿದಾತನು ಅಲ್ಲಾಹನೇ ಇದು ಅದನ್ನು ಸಕಲ ಧರ್ಮಗಳ ಮೇಲೆ ಉತ್ಥಾನಗೊಳಿಸಲಿಕ್ಕಾಗಿ ಬಹುದೇವ ವಿಶ್ವಾಸಿಗಳಿಗೆ ಇದು ಎಷ್ಟೇ ಅಪ್ರಿಯವಾಗಿರಲಿ ಯು ಅಲ್ಲದೀನೂ ಇನ್ನೊಮ್ಮ ಲೂಯ ಸುನಿಲ್ ವಲ್ಲೀನಿ ದಲ್ ವಲಯಿ ಪೂನತಿ ಸಬಿಲ್ಲೂ ಪಿ ಪೂನತಿ ಸಿಲ್ಲಲಿತ ಹೋ ವ್ಯಾದಿಲ್ಯ ಓ ಸತ್ಯವಿಶ್ವಾಸಿ ಗಲೇ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 ಈ ಚಿನ್ನ ಬೆಳ್ಳಿಗಳ ಮೇಲೆ ನರಕಾಗ್ನಿಯನ್ನು ಉರಿಸಲಾಗುವುದು ತರುವಾಯ ಅದರಿಂದಲೇ ಅವರ ಹಣೆಗಳಿಗೂ ಪಾರ್ಶ್ವಗಳಿಗೂ ಬೆನ್ನುಗಳಿಗೂ ಬರೆ ಹಾಕಲಾಗುವುದು ನೀವು ನಿಮಗಾಗಿ ಸಂಗ್ರಹಿಸಿಟ್ಟಿದ್ದ ಸಂಪತ್ತು ಇದುವೆ ಈಗ ನೀವು ಕೂಡಿ ಹಾಕಿದ್ದ ಸಂಪತ್ತನ್ನು ಸವಿಯಿರಿ ಎನ್ನಲಾಗುವುದು ಇನ್ನ ಇದ್ದಿವೃ ಮುಚ್ಚೀನ್ ನಿಶ್ಚಯವಾಗಿಯೂ ಅಲ್ಲಾಹನು ಭೂಮಿ ಆಕಾಶಗಳನ್ನು ಸೃಷ್ಟಿಸಿ ದಂದಿನಿಂದಲೂ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 يضل به الذين كفروا يحلونه عاماً ويحرمونه عاماً ليواطئوا ليواطئوا عدة ما حرم الله فيحلوا ما حرم الله زين لهم سوء اعمالهم والله لا يهدي القوم الكافرين ನಸಿ ಎಂಬುದು ಸತ್ಯ ನಿಷೇಧದಲ್ಲಿ ಇನ್ನೊಂದು ಹೆಚ್ಚಳ ಇದರಿಂದ ಸತ್ಯ ನಿಷೇಧಿಗಳು ಪಥಭ್ರಷ್ಟತೆಯಲ್ಲಿ ಸಿಲುಕಿಸಲ್ಪಡುತ್ತಾರೆ ಅಲ್ಲಾಹನು ನಿಷಿದ್ಧಗೊಳಿಸಿದ ತಿಂಗಳುಗಳ ಸಂಖ್ಯೆ ಭರ್ತಿಯಾಗುವಂತೆ ಹಾಗೂ ಅಲ್ಲಾಹನು ನಿಷಿದ್ಧಗೊಳಿಸುವುದನ್ನು ಧರ್ಮಸಮ್ಮತವನ್ನಾಗಿ ಮಾಡಿಕೊಳ್ಳಲಿಕ್ಕಾಗಿ ಒಂದು ವರ್ಷ ಒಂದು ತಿಂಗಳನ್ನು ಧರ್ಮಬದ್ಧಗೊಳಿಸಿಕೊಳ್ಳುತ್ತಾರೆ ಮತ್ತು ಇನ್ನೊಂದು ವರ್ಷ ಅದನ್ನು ನಿಷಿದ್ಧಗೊಳಿಸಿಕೊಳ್ಳುತ್ತಾರೆ ಅವರ ದುಷ್ಕರ್ಮಗಳನ್ನು ಅವರಿಗೆ ಮನೋಹರಗೊಳಿಸಲಾಗಿದೆ ಅಲ್ಲಾಹು ಸತ್ಯ ನಿಷೇಧಿಗಳಿಗೆ ಮಾರ್ಗದರ್ಶನವನ್ನೀಯುದಿಲ್ಲ ಯು ಅಲ್ಲೀನೂ ಇರಕಿ ಕುಮೂ ಬಿಲ್ಹಯ ಚಿದುನ್ಯ ಮಿಲಲ್ಲಿರೋ ತಮ ಚ ಉಲ್ಹಯ ಚಿಲು ಕಿರೋತಿ ಇಲ್ಲ ಕೊಲೀ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 ನೀವು ಅವನಿಗೇನು ನಷ್ಟವನ್ನುಂಟು ಮಾಡಲಾರಿರಿ ಅಲ್ಲಾಹು ಪ್ರತಿಯೊಂದು ವಿಷಯದ ಸಾಮರ್ಥ್ಯವಿರುವವನು ಇಲ್ಲ ಚುರುತನಿಯ ಸ್ನೈನಿಧು ಮಿಲು ಇದೆಯ ಪೋಲು ಸ್ವಾಶಿಡಿ ಇದೆಯ ಪೋಲು ಸ್ವಾಶಿಡಿ ನೀವು ಪ್ರವಾದಿಯವರಿಗೆ ಸಹಾಯ ಮಾಡದಿದ್ದರೆ ಚಿಂತಿಲ್ಲ ಸತ್ಯ ನಿಷೇಧಿಗಳು ಅವರನ್ನು ಹೊರಹಾಕಿದಾಗ ಅವರು ಇಬ್ಬರ ಪೈಕಿ ಎರಡನೆಯವರಾಗಿದ್ದಾಗ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 ಅಮಾರಿ ಅಮಾರಿ ಹಗುರವಾದ ಸ್ಥಿತಿಯಲ್ಲಾಗಲಿ ಭಾರವಾದ ಸ್ಥಿತಿಯಲ್ಲಾಗಲಿ ಹೊರಡಿ ನಿಮ್ಮ ಧನಗಳಿಂದಲೂ ಜೀವಗಳಿಂದಲೂ ಅಲ್ಲಾಹನ ಮಾರ್ಗದಲ್ಲಿ ಹೋರಾಟ ನಡೆಸಿರಿ ನೀವು ಅರಿತಿದ್ದರೆ ಇದು ನಿಮಗೆ ಉತ್ತಮ ಲೌಕ ಲಸಂ ಕಾಸಿದೌಕ ಒಲ ಒಲಕಿ ಮುಷಪ್ಪ ವಸೂನಿಲ್ಲ ಇಲವಿಸ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 ಅಲ್ಲಾಹು ಧರ್ಮನಿಷ್ಠರನ್ನು ಚೆನ್ನಾಗಿ ಬಲ್ಲವನಾಗಿರುತ್ತಾನೆ ಅಲ್ಲಾಹು ಮತ್ತು ಅಂತಿಮ ದಿನದಲ್ಲಿ ವಿಶ್ವಾಸ ವಿಧಿಸದವರು ಮಾತ್ರ ಇಂತಹ ನಿವೇದನೆಗಳನ್ನು ಮಾಡುತ್ತಾರೆ ಅವರ ಹೃದಯಗಳಲ್ಲಿ ಸಂಶಯವಿದೆ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 ಅವರು ನಿಮ್ಮ ಸಂಗಡ ಹೊರಡುತ್ತಿದ್ದರೆ ನಿಮ್ಮೊಳಗೆ ಕೇಡನ್ನೇ ಹೊರತು ಇನ್ನೇನನ್ನೂ ವರ್ಧಿಸುತ್ತಿರಲಿಲ್ಲ ಅವರು ನಿಮ್ಮೊಳಗೆ ಗೊಂದಲಗಳನ್ನುಂಟು ಮಾಡಲಿಕ್ಕಾಗಿ ಶ್ರಮಿಸುತ್ತಿದ್ದರು ಅವರ ಮಾತುಗಳಿಗೆ ಕಿವಿಗೊಡುವವರು ಇನ್ನೂ ನಿಮ್ಮ ಕೂಟದೊಳಗಿದ್ದಾರೆ ಅಲ್ಲಾಹು ಈ ಅಕ್ರಮಿಗಳನ್ನು ಚೆನ್ನಾಗಿ ಬಲ್ಲನು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 ಅಲ್ಲಾಹನೇ ನಮ್ಮ ಮಾಲೀಕನಾಗಿರುತ್ತಾನೆ ಸತ್ಯವಿಶ್ವಾಸಿಗಳು ಅವನ ಮೇಲೆಯೇ ಭರವಸೆಯನ್ನಿಡಬೇಕು ಉಲ್ಹಲ್ ಸರೊಬ್ಬನ ದಿನ ಇಲ್ಲ ಎಷ್ಟುಯ ವನಶ್ಮೂಲ ಸರೊಬ್ಬಿ ಬುಲ್ಯ ವ್ಯಾಜಿನಯಿ ಔಬಿಐ ದಿನ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 ನಾವು ನಿಮ್ಮೊಂದಿಗೆ ನಿರೀಕ್ಷಿಸುತ್ತಿರುತ್ತೇವೆ ಅವರೊಡನೆ ಹೇಳಿರಿ ನೀವು ನಿಮ್ಮ ಸಂಪತ್ತುಗಳನ್ನು ಸಸಂತೋಷ ಖರ್ಚು ಮಾಡಿರಿ ಅಥವಾ ಅರೆಮನಸ್ಸಿನಿಂದ ಹೇಗಿದ್ದರೂ ಅವು ಸ್ವೀಕರಿಸಲ್ಪಡಲಾರವು يكن دري نيو كرم برشتراگيರುತ್ತೀರಿ و من منعهم ان تقبل منهم نفقاتهم الا الا انهم كذبوا بالله ورسوله ولا ولا ياتون الصلاه الا وهم كسالى ولا ينفقون الا وهم كارهون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 <chat> ೂ ಇವರ ಸಂಪತ್ತು ಮತ್ತು ಸಂತತಿಗಳ ಆಧಿಕ್ಯವನ್ನು ಕಂಡು ಮೋಸ ಹೋಗಬೇಡಿರಿ ಅಲ್ಲಾಹು ಇವುಗಳ ಮೂಲಕವೇ ಅವರಿಗೆ ಇಹ ಜೀವನದಲ್ಲಿಯೂ ಶಿಕ್ಷೆ ಕೊಡಬೇಕೆಂದು ಇವರು ಪ್ರಾಣ ಬಿಡುವುದು ಸತ್ಯ ನಿಷೇಧಾವಸ್ಥೆಯಲ್ಲೇ ಆಗಬೇಕೆಂದು ಇಚ್ಛಿಸುತ್ತಾನೆ ನಾವು ನಿಮ್ಮವರೇ ಆಗಿರುತ್ತೇವೆಂದು ಅಲ್ಲಾಹ ನಾಣೆ ಹಾಕುತ್ತಾ ಹೇಳುತ್ತಾರೆ ವಸ್ತುತಃ ಅವರೆಷ್ಟು ಮಾತ್ರಕ್ಕೂ ನಿಮ್ಮ ಕೂಟದವರಲ್ಲ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 ಕೊಡದಿದ್ದರೆ ಸಿಟ್ಟಾಗುತ್ತಾರೆ ಅಲ್ಲಾಹು ಮತ್ತು ರಸೂಲರು ಅವರಿಗೆ ಕೊಟ್ಟುದುದರಲ್ಲಿ ಅವರು ತೃಪ್ತಿಪಟ್ಟು ಅಲ್ಲಾಹು ನಮಗೆ ಸಾಕು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 ವಾಸ್ತವದಲ್ಲಿ ಈ ನಿರ್ಬಂಧ ದಾನಗಳು ಬಡವರಿಗೆ ದರಿದ್ರರಿಗೆ ನಿರ್ಬಂಧ ದಾನಗಳ ಕಾರ್ಯಗಳಲ್ಲಿ ನೇಮಕಗೊಂಡವರಿಗೆ ಮನವೊಲಿಸಬೇಕಾದ ಅಗತ್ಯವಿರುವವರಿಗೆ ಕೊರಳು ಬಿಡಿಸುವುದಕ್ಕೆ ಸಾಲಗಾರರಿಗೆ ನೆರವು ನೀಡಲಿಕ್ಕೆ ಅಲ್ಲಾಹನ ಮಾರ್ಗದಲ್ಲಿ ಮತ್ತು ಪ್ರಯಾಣಿಕರ ಆಧಾರಕ್ಕಾಗಿ ಖರ್ಚು ಮಾಡಲಿಕ್ಕಾಗಿರುತ್ತವೆ ಅಲ್ಲಾಹನ ಕಡೆಯ ಒಂದು ನಿರ್ಬಂಧವಿದು ಅಲ್ಲಾಹು ಸರ್ವಜ್ಞನು ಮಹಾ ಧೀಮಂತನೂ ಆಗಿರುತ್ತಾನೆ ಇವರಲ್ಲಿ ಕೆಲವರು ತಮ್ಮ ಮಾತುಗಳಿಂದ ಪ್ರವಾದಿವರ್ಯರಿಗೆ ಕೀಟಲೆ ಕೊಡುತ್ತಾರೆ ಮತ್ತು ಇದೋರ್ವ ಕಿವಿ ಸೋಲುವ ಹೇಳಿರಿ ಅವರು ನಿಮ್ಮ ಹಿತಕ್ಕಾಗಿ ಹಾಗಾಗಿದ್ದಾರೆ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 وَمَن يُحَادِدِ اللَّهَ وَرَسُولَهُ فَأَنَّ لَهُ, فأن له نَارَ جَهَنَّ مَقَالِدًا فِيهَا ذَلِكَ الْخِزْيُ الْعَظِيمِ اللَّهُمَ تُّ رَسُولَ رَنَّوْا وِرَوْدِسُوا وَنِيگَ نَرَكَاكْنِي كَادِدُّو عدر اللِّ عَوَنُو صَدَاكَالَ وَاسِسُوا وَنِيَنْدُو عَوَرِيْكَ تِلِيَدَيْ ಇದು ಅತಿ ದೊಡ್ಡ ಅಪಮಾನವಾಗಿರುತ್ತದೆ ತಮ್ಮ ಅಂತರಂಗದಲ್ಲಿರುವ ರಹಸ್ಯಗಳನ್ನು ಬಹಿರಂಗಗೊಳಿಸುವಂತಹ ಅಧ್ಯಾಯವೊಂದು ಅವತೀರ್ಣವಾಗಿ ಬಿಡುವುದೋ ಎಂದು ಈ ಕಪಟ ವಿಶ್ವಾಸಿಗಳು ಹೆದರುತ್ತಾರೆ ಓ ಪೈಗಂಬರರೆ ಅವರೊಡನೆ ಹೇಳಿರಿ ಇನ್ನು ಅಪಹಾಸ್ಯ ಮಾಡಿರಿ ನಿಶ್ಚಯವಾಗಿಯೂ ಯಾವ ವಿಷಯವೂ ಬಹಿರಂಗಗೊಳುವ ಬಗೆಗೆ ನೀವು ಹೆದರುತ್ತಿದ್ದೀರೋ ಅದನ್ನು ಅಲ್ಲಾಹು ಬಹಿರಂಗಗೊಳಿಸುವವನಿದ್ದಾನೆ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 ಏಕೆಂದರೆ ಅವರು ಅಪರಾಧಿಗಳು ಅಲ್ಮುನಾ ಸಿಲ್ಮುನಾ ಸಿಲ್ಮು ಕರಿಹುನಾಲ್ಯ ಕುಹು ನಾಹ ನಿಯುಂ ಇಲ್ಮುನಾಹು ಮುಲ್ಪ ಶಿಖೂ ಕಪಟ ವಿಶ್ವಾಸಿ ಪುರುಷರು ಕಪಟ ಸ್ತ್ರೀಯರು ಪರಸ್ಪರ ಅನ್ಯೋನ್ಯರು ಅವರು ಕೆಡುಕಿನ ಆಜ್ಞೆ ಕೊಡುತ್ತಾರೆ ಒಳಿತುಗಳಿಂದ ತಡೆಯುತ್ತಾರೆ ಮತ್ತು ತಮ್ಮ ಕೈಗಳನ್ನು ಸತ್ಕಾರ್ಯಗಳಿಂದ ತಡೆದಿಡುತ್ತಾರೆ ಅವರು ಅಲ್ಲಾಹನನ್ನು ಮರೆತು ಬಿಟ್ಟರು ಆಗ ಅಲ್ಲಾಹನು ಅವರನ್ನು ಮರೆತು ಬಿಟ್ಟನು ಈ ಕಪಟ ವಿಶ್ವಾಸಿಗಳೇ ಕರ್ಮಭ್ರಷ್ಟರು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 ಅವರ ಮೇಲೆ ಅಲ್ಲಾಹನ ಅಭಿಶಪನವಿದೆ ಮತ್ತು ಅವರಿಗೆ ಶಾಶ್ವತ ಶಿಕ್ಷೆಯಿದೆ ಚಲ್ಲೀನಿ ಕುಂಕೂ ಅಶದೂವೂಲ ಕಷ್ಟಂ ಚೌ ಬಿ ಕಷ್ಟಂ ಚಾ ತುಂಬಿಖಿ ಕುಂಕಮಷ್ಟಂ ಚೀರೀ ಕದುಳಿ ಕುಂವಿ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 ನೀವು ಸಹ ಅವರಂತೆಯೇ ನಿಮ್ಮ ಪಾಲಿನ ಸುಖ ಭೋಗಗಳನ್ನು ಅವರು ಬಿದ್ದಿದ್ದಂತಹ ಕುತರ್ಕಗಳಲ್ಲಿ ನೀವೂ ಬಿದ್ದಿರಿ ಅವರ ಪರಿಣಾಮವೇನಾಯಿತೆಂದರೆ ಇಹ ಪರಗಳಲ್ಲಿ ಅವರ ಕರ್ಮಗಳೆಲ್ಲ ನಿಷ್ಫಲಗೊಂಡವು ಅವರೇ ನಷ್ಟದಲ್ಲಿದ್ದಾರೆ ಇವರಿಗೆ ಇವರ ಪೂರ್ವಿಕರ ಇತಿಹಾಸವು ತಲುಪಲಿಲ್ಲವೇ ನೂಹರ ಜನಾಂಗ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 ಸತ್ಯ ವಿಶ್ವಾಸಿ ಪುರುಷರು ಮತ್ತು ಸತ್ಯವಿಶ್ವಾಸಿ ಸ್ತ್ರೀಯರು ಇವರೆಲ್ಲ ಪರಸ್ಪರ ಆಪ್ತರು ಅವರು ಒಳಿತುಗಳ ಅಪ್ಪಣೆ ಕೊಡುತ್ತಾರೆ ಮತ್ತು ಕೆಡುಕುಗಳಿಂದ ತಡೆಯುತ್ತಾರೆ ನಮಾಜು ಸಂಸ್ಥಾಪಿಸುತ್ತಾರೆ ಜಕಾತ್ ಕೊಡುತ್ತಾರೆ ಮತ್ತು ಅಲ್ಲಾಹು ಹಾಗೂ ಅವನ ರಸೂಲರ ಅನುಸರಣೆ ಮಾಡುತ್ತಾರೆ ಇವರ ಮೇಲೆ ಅಲ್ಲಾಹನ ಕರುಣೆ ಅವತೀರ್ಣಗೊಂಡೇ ನಿಶ್ಚಯವಾಗಿಯೂ ಅಲ್ಲಾಹು ಮಹಾಪ್ರತಾಪಿಯು ಯುಕ್ತಿಪೂರ್ಣನು ಆಗಿರುತ್ತಾನೆ ಸಖಿ ನೈಬ ವಮ ಸಖಿ ನೈಬಿ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 ಇದುವೇ ಮಹಾ ಯಶಸ್ಸು ಓ ಪೈಗಂಬರರೆ ಸತ್ಯ ನಿಷೇಧಿಗಳ ಹಾಗೂ ಕಪಟ ವಿಶ್ವಾಸಿಗಳ ವಿರುದ್ಧ ಉಗ್ರ ಹೋರಾಟ ನಡೆಸಿರಿ ಮತ್ತು ಅವರೊಡನೆ ಕಟುವಾಗಿ ವರ್ತಿಸಿರಿ ಕೊನೆಗೆ ಅವರ ವಾಸಸ್ಥಾನವು ನರಕವಾಗಿದೆ مَتُوبَ ادُّ اَتْيَنْتَ كَتَّ نِيَاسَ يَحْلِفُونَ بِاللَّهِ مَا قَالُوا وَلَقَدْ قَالُوا كَلِمَةَ الْكُفْرِ وَكَفَرُوا بَعْدَ إِسْلَامِهِمْ وَكَفَرُوا بَعْدَ إِسْلَامِهِمْ وَهَمُّوا بِمَا لَمْ يَنَالُوا وَمَا نَقَمُوا إِلَّا أَنْ أَغْنَاهُمُ اللَّهُ وَرَسُولُهُ مِنْ فَضْلِهِ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 ಸ್ವಯಂ ಪ್ರೇರಣೆಯಿಂದ ದಾನ ಮಾಡುವ ಸತ್ಯವಿಶ್ವಾಸಿಗಳ ಧನ ತ್ಯಾಗಗಳ ಬಗ್ಗೆ ಇವರು ವ್ಯಂಗ್ಯೋಕ್ತಿಗಳನ್ನಾಡುತ್ತಾರೆ ಮತ್ತು ಅಲ್ಲಾಹನ ಮಾರ್ಗದಲ್ಲಿ ದಾನ ಮಾಡಲು ಸ್ವತಃ ದೇಹಶ್ರಮ ವಹಿಸಿ ದುಡಿದುಕೊಡುವ ಹೊರತು ತಮ್ಮ ಬಳಿ ಇನ್ನೇನೂ ಇಲ್ಲದಿರುವಂತಹವರನ್ನು ಗೇಲಿ ಅಲ್ಲಾಹು ಇಂತಹ ಧನಿಕ ಲೋಭಿಗಳನ್ನು ಚೆನ್ನಾಗಿ ಬಲ್ಲನು ಹೀಗೆ ಗೇಲಿ ಮಾಡುವವರನ್ನು ಅಲ್ಲಾಹು ಗೇಲಿ ಮಾಡುತ್ತಾನೆ ಮತ್ತು ಅವರಿಗೆ ವೇದನಾಯುಕ್ತ ಶಿಕ್ಷೆಯಿದೆ ಇಷ್ಟು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 ಮತ್ತು ಅಲ್ಲಾಹು ಕರ್ಮ ಭೃಷ್ಟರಿಗೆ ಸನ್ಮಾರ್ಗದರ್ಶನ ಮಾಡುವುದಿಲ್ಲ ಸರಿ ಹಲ್ಮುಖಲ್ಲ ಪೂರ್ಣ ಬಿ ಮಾರಿ ಹಿಂಸಿಲ ಕಾಸು ನಿಲ್ಲ ವರಿಯೂ ಐ ಯುಜಿದು ಬಿ ಅಮ್ಮಿ ಹಿಂವ ಕುಸಿ ಹಿಂಪಿಸಬ ವಾಲು ಸೂಪಿಲ್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 ಇನ್ನು ಮುಂದೆ ಅವರಲ್ಲಿ ಯಾರಾದರೂ ಮರಣ ಹೊಂದಿದರೆ ಅವರ ಜನಾಜ ನಮಾಜನ್ನು ನೀವು ಎಷ್ಟು ಮಾತ್ರಕ್ಕೂ ನಿರ್ವಹಿಸಬಾರದು ಮತ್ತು ಅವರ ಸಮಾಧಿಯ ಬಳಿ ಎಂದಿಗೂ ನಿಲ್ಲಬಾರದು ಏಕೆಂದರೆ ಅವರು ಅಲ್ಲಾಹು ಮತ್ತು ಅವನರ ಸೂಲರನ್ನು ನಿಷೇಧಿಸಿದರು ಅವರ ಕರ್ಮಭೃಷ್ಟರಾಗಿರುವ ಸ್ಥಿತಿಯಲ್ಲೇ ಸತ್ತಿದ್ದಾರೆ ಬಿಹಿದುನ್ಯ ವಸಝ್ ಝುಸು ಹುಂ ವಹುಂ ಕೂ ಅವರ ಶ್ರೀಮಂತಿಕೆ ಮತ್ತು ಅವರ ಸಂತಾನ ಸಂತಾನಾಧಿಕ್ಯವು ನಿಮ್ಮನ್ನು ವಂಚಿಸದಿರಲಿ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 ತಮ್ಮ ಧನಗಳಿಂದಲೂ ತನುಗಳಿಂದಲೂ ಹೋರಾಟ ನಡೆಸಿದರು ಈಗ ಎಲ್ಲ ಒಳಿತುಗಳೂ ಅವರ ಪಾಲಿಗಿವೆ ಮತ್ತು ಅವರೇ ಯಶಸ್ವಿಗಳು ಆಗಿರುತ್ತಾರೆ ಅಲ್ಲಾಹನು ಅವರಿಗಾಗಿ ತಲಭಾಗದಲ್ಲಿ ಕಾಲುವೆಗಳು ಪ್ರವಹಿಸುತ್ತಿರುವ ಸ್ವರ್ಗೋದ್ಯಾನಗಳನ್ನು ಸಿದ್ಧಗೊಳಿಸಿಟ್ಟಿರುವನು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 ಅಲ್ಲಾಹು ಮತ್ತು ಅವನರ ಸೂಲರೊಂದಿಗೆ ಈಮಾನಿನ ಸುಳ್ಳು ಕರಾರನ್ನು ಮಾಡಿದ್ದವರು ಹೀಗೆ ಕುಳಿತು ಬಿಟ್ಟರು ಈ ಗ್ರಾಮೀಣರಲ್ಲಿ ಸತ್ಯ ನಿಷೇಧಿಗಳು ಸದ್ಯವೇ ವೇದನಾಯುಕ್ತ ಶಿಕ್ಷೆಯನ್ನು ಅನುಭವಿಸಲಿರುವರು ಲೂಯೂ ನ ದುರ್ಬಲರು ರೋಗಿಗಳು ಧರ್ಮಯುದ್ಧದಲ್ಲಿ ಪಾಲ್ಗೊಳ್ಳಲು ದಾರಿ ವೆಚ್ಚ ಒದಗದವರು ನಿಷ್ಕಳಂಕ ಹೃದಯದೊಂದಿಗೆ ಅಲ್ಲಾಹು ಮತ್ತು ಅವನ ರಸೂಲರಿಗೆ ನಿಷ್ಠರಾಗಿದ್ದರೆ ಹಿಂದೆ ಉಳಿದು ಬಿಡುವುದರಲ್ಲಿ ಅಡ್ಡಿಯಿಲ್ಲ ಇಂತಹ ಸಜ್ಜನೋತ್ತಮರ ಬಗ್ಗೆ ಆಕ್ಷೇಪಕ್ಕೆ ಅವಕಾಶವಿಲ್ಲ ಅಲ್ಲಾಹನು ಕ್ಷಮಾಶೀಲನೂ ಕರುಣಾನಿಧಿಯೂ ಆಗಿರುತ್ತಾನೆ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 ೂ ಆದರೆ ಧನಿಕರಾಗಿದ್ದು ಧರ್ಮಯುದ್ಧದಲ್ಲಿ ಭಾಗವಹಿಸುವುದರಿಂದ ತಮಗೆ ವಿನಾಯಿತಿ ಕೊಡಬೇಕೆಂದು ನಿಮ್ಮೊಡನೆ ನಿವೇದಿಸಿಕೊಂಡವರು ಆಕ್ಷೇಪಾರ್ಹರು ಅವರು ಮನೆಯೊಳಗಿರುವ ಸ್ತ್ರೀಯರೊಂದಿಗೆ ಸೇರಿಕೊಳ್ಳುವುದನ್ನು ಇಷ್ಟಪಟ್ಟರು ಅಲ್ಲಾಹನು ಅವರ ಹೃದಯಗಳಿಗೆ ಮುದ್ರೆಯೊತ್ತಿಬಿಟ್ಟನು ಆದುದರಿಂದ ಅಲ್ಲಾಹನ ಬಳಿ ಅವರ ವರ್ತನೆಯ ಪರಿಣಾಮ ಯಾವ ರೂಪದಲ್ಲಿ ಹೊರಬೀಳಲಿದೆ ಎಂಬುದು ಅವರಿಗೆ ತಿಳಿಯುವುದಿಲ್ಲ ಇಲ ಅಲಿ ೂ ನೀವು ಹಿಂದಿರುಗಿ ಅವರ ಬಳಿಗೆ ತಲುಪುವಾಗ ಅವರು ತರತರದ ನೆಪಗಳನ್ನೊಡ್ಡುವರು ಆದರೆ ನೀವು ಸ್ಪಷ್ಟವಾಗಿ ಹೀಗೆ ಹೇಳಿಬಿಡಬೇಕು ನೆಪಗಳನ್ನೊಡ್ಡಬೇಡಿರಿ ನಾವು ನಿಮ್ಮ ಯಾವ ಮಾತನ್ನೂ ನಂಬಲಾರೆವು ಅಲ್ಲಾಹನು ನಮಗೆ ನಿಮ್ಮ ಸ್ಥಿತಿಗತಿಗಳನ್ನು ತಿಳಿಸಿಬಿಟ್ಟಿರುವನು ಇನ್ನು ಅಲ್ಲಾಹು ಮತ್ತು ಅವನ ರಸೂಲರು ನಿಮ್ಮ ವರ್ತನೆಯನ್ನು ನೋಡುವರು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 ನೀವು ಮರಳುವಾಗ ಅವರನ್ನು ನೀವು ಬಿಟ್ಟುಬಿಡಬೇಕೆಂದು ಅವರು ನಿಮ್ಮ ಮುಂದೆ ಅಲ್ಲಾಹ ನಾಣೆಗಳನ್ನು ಹಾಕುವರು ಆ ಪ್ರಕಾರ ಅವರನ್ನು ನೀವು ಬಿಟ್ಟೇ ಬಿಡಿರಿ ಏಕೆಂದರೆ ಅವರು ಮಾಲಿನ್ಯವಾಗಿರುತ್ತಾರೆ ಮತ್ತು ಅವರ ನಿಜವಾದ ವಾಸಸ್ಥಾನವು ನರಕವಾಗಿದೆ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 الله ਸਰਵ श्रुतनु सर्वज्ञनु आगिरताने ومن الاعراب من يؤمن بالله واليوم الاخر ويستخد ما ينفق قربات عند الله وصلوات الرسول الا انها قربة لهم سيدخلهم الله في رحمته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 ನಿಶ್ಚಯವಾಗಿಯೂ ಅಲ್ಲಾಹು ಕ್ಷಮಾಶೀಲನು ಕರುಣಾನಿಧಿಯೂ ಆಗಿರುತ್ತಾನೆ ವಶನಲ್ಲವೂ ಸಾರಿ ವಲ್ಲದೀನ ಚದರು ಅನ್ಹುಂ ರಾಹು ಅನ್ಹುಂ ರ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 ತಳಭಾಗದಲ್ಲಿ ಕಾಲುವೆಗಳು ಹರಿಯುತ್ತಿರುವಂತಹ ಸ್ವರ್ಗೋದ್ಯಾನಗಳನ್ನು ಸಿದ್ಧಗೊಳಿಸಿಟ್ಟಿರುತ್ತಾನೆ ಅವಗಳಲ್ಲಿ ಅವರು ಸದಾ ವಾಸಿಸುತ್ತಿರುವರು ಇದೇ ಅತ್ಯಂತ ಭವ್ಯ ಯಶಸ್ಸು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 ಸ್ವಲ್ಪ ಸತ್ಕರ್ಮ ಮತ್ತು ಸ್ವಲ್ಪ ದುಷ್ಕರ್ಮ ಅಲ್ಲಾಹು ಅವರ ಮೇಲೆ ಪುನಃ ದಯ ತೋರಲು ಸಾಕು ಏಕೆಂದರೆ ಅವನು ಕ್ಷಮಾಶೀಲನು ಕರುಣಾನಿಧಿಯು ಆಗಿರುತ್ತಾನೆ ಓ ಪೈಗಂಬರರೆ ನೀವು ಅವರ ಸಂಪತ್ತುಗಳಿಂದ ದಾನ ಧರ್ಮಗಳನ್ನು ಪಡೆದು ಅವರನ್ನು ಶುದ್ಧೀಕರಿಸಿರಿ ಮತ್ತು ಸನ್ಮಾರ್ಗದಲ್ಲಿ ಅವರನ್ನು ಮುಂದುವರಿಸಿರಿ ಮತ್ತು ಅವರಿಗಾಗಿ ಪ್ರಾರ್ಥಿಸಿರಿ ಏಕೆಂದರೆ ನಿಮ್ಮ ಪ್ರಾರ್ಥನೆಯು ಅವರ ಮನಶಾಂತಿಗೆ ಕಾರಣವಾಗುವುದು ಅಲ್ಲಾಹು ಸರ್ವಶ್ರುತನೂ ಸರ್ವಜ್ಞನೂ ಆಗಿರುತ್ತಾನೆ ಿವ ಅಲ್ಲಾಹು ತನ್ನ ದಾಸರ ಪಶ್ಚಾತ್ತಾಪವನ್ನು ಸ್ವೀಕರಿಸುವವನು ಅವರ ದಾನಗಳಿಗೆ ಸ್ವೀಕಾರ ನೀಡುವವನು ಅತ್ಯಧಿಕ ಕ್ಷಮಿಸುವವನು ಕರುಣಾನಿಧಿಯೂ ಆಗಿರುತ್ತಾನೆಂದು ಅವರಿಗೆ ತಿಳಿದಿಲ್ಲವೇ ವಸಯೋರೂರು ಓ ಪೈಗಂಬರರೆ ಅವರೊಡನೆ ಹೇಳಿರಿ ನೀವು ಪ್ರವರ್ತಿಸಿರಿ ನಿಮ್ಮ ವರ್ತನೆ ಈಗ ಹೇಗಿರುತ್ತದೆಂದು ಅಲ್ಲಾಹು ಅವನ ರಸೂಲ್ ಮತ್ತು ಸತ್ಯವಿಶ್ವಾಸಿಗಳು ವೀಕ್ಷಿಸುವರು ಆ ಬಳಿಕ ಮತ್ತು ರಹಸ್ಯಗಳೆಲ್ಲವನ್ನು ಅರಿಯುವಾತನ ಕಡೆಗೆ ನೀವು ಮರಳಿಸಲ್ಪಡುವಿರಿ ನೀವೇನು ಮಾಡುತ್ತಲಿದ್ದಿರೆಂಬುದನ್ನು ಅವನು ನಿಮಗೆ ತೋರಿಸಿಕೊಡುವನು ಇನ್ನು ಕೆಲವರಿದ್ದಾರೆ ಅವರ ಪ್ರಕರಣವು ಇನ್ನೂ ಅಲ್ಲಾಹನ ಆಜ್ಞೆಯನ್ನು ಅವಲಂಬಿಸಿದೆ ಅವನು ಇಷ್ಟಪಟ್ಟರೆ ಅವರಿಗೆ ಶಿಕ್ಷೆ ಕೊಡಬಹುದು ಇಷ್ಟಪಟ್ಟರೆ ಅವರ ಮೇಲೆ ಪುನಃ ದಯ ತೋರಲೂಬಹುದು ಅಲ್ಲಾಹು ಸರ್ವಜ್ಞನೂ ಯುಕ್ತಿಪೂರ್ಣನೂ ಆಗಿರುತ್ತಾನೆ بَيْنَ الْمُؤْمِنِينَ حَارَبَ اللَّهَ وَرَسُولَهُ إِنْ أَرَدْنَا إِلَّا ಇಲ್ಲು ವುಯು ಇನ್ನ ಹುಂ ಕೆರಿವೂ ಒಂದು ಮಸೀದಿ ಕಟ್ಟಿಸಿದ ಕೆಲವರಿದ್ದಾರೆ ಅವರು ಅದನ್ನು ಸತ್ಯಾಹ್ವಾನಕ್ಕೆ ಹಾನಿಯನ್ನುಂಟು ಮಾಡಲಿಕ್ಕೂ ಅಲ್ಲಾಹನ ದಾಸ್ಯ ಆರಾಧನೆ ಮಾಡುವ ಬದಲಿಗೆ ಸತ್ಯವನ್ನು ನಿಷೇಧಿಸಲಿಕ್ಕೂ ಸತ್ಯ ಒಡಕನ್ನುಂಟು ಮಾಡಲಿಕ್ಕೂ ಈ ತೋರಿಕೆಯ ಆರಾಧನಾಲಯವನ್ನು ಈ ಮುಂಚೆ ಅಲ್ಲಾಹು ಮತ್ತು ಅವನ ರಸೂಲರ ವಿರುದ್ಧ ಯುದ್ಧಾಸಕ್ತನಾಗಿದ್ದವನಿಗೆ ಹೊಂಚುದಾಣವನ್ನಾಗಿ ಮಾಡಲಿಕ್ಕಾಗಿಯೂ ಕಟ್ಟಿಸಿರುತ್ತಾರೆ ನಮ್ಮ ಉದ್ದೇಶವೂ ಒಳ್ಳೆಯದಾಗಿತ್ತೇ ವಿನಹ ಇನ್ನಾವುದೂ ಇರಲಿಲ್ಲವೆಂದು ಅವರು ಖಂಡಿತವಾಗಿಯೂ ಪ್ರಮಾಣ ಮಾಡುತ್ತಾ ಹೇಳುವರು ಆದರೆ ಅವರ ಸುಳ್ಳುಗಾರರು ಎಂಬುದಕ್ಕೆ ಅಲ್ಲಾಹನು ಸಾಕ್ಷಿಯಾಗಿದ್ದಾನೆ ಲಸಕುಂಪೀ ಅಗದ ಲ ಮಸ್ಜಿದು ಲಿರಿ ಜರುಯ್ಯು ಶಿಬ್ಬು ನಯಪಲ್ಲಾ ಮುಪ್ಪ ಹಿರಿ ನೀವು ಎಷ್ಟು ಮಾತ್ರಕ್ಕೂ ಆ ಕಟ್ಟಡದೊಳಗೆ ನಿಲ್ಲಬಾರದು ಆರಂಭದ ದಿನದಿಂದಲೇ ಧರ್ಮನಿಷ್ಠೆಯ ಮೇಲೆ ಸ್ಥಾಪಿತಗೊಂಡಿರುವ ಮಸೀದಿಯೇ ಆರಾಧನೆಗಾಗಿ ನಿಲ್ಲಲು ಯೋಗ್ಯವಾದುದು ಶುದ್ಧವಾಗಿರಬೇಕೆಂದು ಇಚ್ಛಿಸುವವರು ಅದರಲ್ಲಿ ಇರುತ್ತಾರೆ ಶುದ್ಧತೆಯನ್ನು ಪಾಲಿಸುವವರೇ ಅಲ್ಲಾಹನಿಗೆ ಇಷ್ಟವುಳ್ಳವರು ತನ್ನ ಕಟ್ಟಡದ ಬುನಾದಿಯನ್ನು ಅಲ್ಲಾಹನ ಭಯ ಮತ್ತು ಅವನ ಸಂಪ್ರಿತಿಯ ಅಪೇಕ್ಷೆಯ ಮೇಲಿರಿಸಿದವನು ಉತ್ತಮನೊ ಅಥವಾ ತನ್ನ ಕಟ್ಟಡವನ್ನು ಒಂದು ಕಣಿವೆಯ ಟೊಳ್ಳಾದ ಅಸ್ಥಿರ ಅಂಚಿನಲ್ಲಿ ಕಟ್ಟಿಸಿದ್ದು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 ಅವರು ನಿರ್ಮಿಸಿದ ಕಟ್ಟಡವು ಅವರ ಹೃದಯದಲ್ಲಿ ಸದಾ ಸಂದೇಹದ ಮೂಲವಾಗಿ ಉಳಿಯುವುದು ಅವರ ಹೃದಯಗಳೇ ಚೂರು ಚೂರಾಗಬೇಕೇ ವಿನಃ ಅದರೊಳಗಿಂದ ಪಾರಾಗುವ ಬೇರಾವ ದಾರಿಯು ಇಲ್ಲ ಅಲ್ಲಾಹು ಸರ್ವಜ್ಞನೂ ಯುಕ್ತಿಪೂರ್ಣನೂ ಆಗಿರುತ್ತಾನೆ يقاتلون في سبيل الله فيقهرون ويقهرون وعدا عليه حقا في التوراه والانجيل والقران ومن اوفى بعهده من الله فاستبشروا ببيعكم الذي باعتم به ವಾಸ್ತವದಲ್ಲಿ ಅಲ್ಲಾಹು ಸತ್ಯವಿಶ್ವಾಸಿಗಳಿಂದ ಅವರ ಧನಗಳನ್ನು ಸ್ವರ್ಗದ ಬದಲಿಗೆ ಖರೀದಿ ಮಾಡಿರುತ್ತಾನೆ ಅವರು ಅಲ್ಲಾಹನ ಮಾರ್ಗದಲ್ಲಿ ಹೋರಾಡುತ್ತಾರೆ ವಧಿಸುತ್ತಾರೆ ಮತ್ತು ವಧಿಸಲ್ಪಡುತ್ತಾರೆ ತೌರಾತ್ ಇಂಜಿಲ್ ಮತ್ತು ಕುರ್ಆನ್ನಲ್ಲಿ ಅವರೊಡನೆ ಮಾಡಲಾದ ಸ್ವರ್ಗದ ವಾಗ್ದಾನವು ಅಲ್ಲಾಹನ ಹೊಣೆಯಲ್ಲಿರುವ ದೃಢ ವಾಗ್ದಾನವಾಗಿದೆ ಅಲ್ಲಾಹನಿಗಿಂತ ಮಿಗಿಲಾಗಿ ತನ್ನ ವಾಗ್ದಾನ ಪೂರೈಸುವವನು ಯಾರಿದ್ದಾನೆ ಆದುದರಿಂದ ನೀವು ಆತನೊಂದಿಗೆ ಮಾಡಿಕೊಂಡಿರುವ ವಿವಹಾರಕ್ಕಾಗಿ ಸಂತೋಷ ಪಡಿರಿ ಇದೇ ಅತ್ಯಂತ ಹಿರಿಯ ವಿಜಯವಾಗಿದೆ ಅಚ್ಚೂನಿದೂನಲ್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 ಆ ಸತ್ಯ ವಿಶ್ವಾಸಿಗಳಿಗೆ ಶುಭ ವಾರ್ತೆ ನೀಡಿರಿ ಮಗನಿಂದಹೀ ಮುಶ್ರಿಕರು ನರಕಕ್ಕೆ ಅರ್ಹರೆಂಬ ವಿಷಯ ವ್ಯಕ್ತವಾಗಿರುವಾಗ ಅವರು ಆಪ್ತ ಬಂಧುಗಳೇ ಆಗಿದ್ದರು ಅವರ ಕ್ಷಮೆಗಾಗಿ ಪ್ರಾರ್ಥಿಸುವುದು ಪ್ರವಾದಿಗೂ ಸತ್ಯವಿಶ್ವಾಸ ಹೊಂದಿದವರಿಗೂ ಶೋಭಿಸುವುದಿಲ್ಲ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 ನಿಶ್ಚಯವಾಗಿಯೂ ಇಬ್ರಾಹಿಮರು ಬಹಳ ಕೋಮಲ ಹೃದಯದವರು ಸಹನಶೀಲರೂ ಆಗಿದ್ದರು ಜನರಿಗ ಜನರಿಗೆ ಸನ್ಮಾರ್ಗದರ್ಶನ ನೀಡಿದ ಬಳಿಕ ಅವರು ವರ್ಜಿಸಬೇಕಾದುದೇನೆಂಬುದನ್ನು ಸುವ್ಯಕ್ತವಾಗಿ ಅವರಿಗೆ ತಿಳಿಸದೆ ಅವರನ್ನು ಪಥಭೃಷ್ಟಗೊಳಿಸುವುದು ಅಲ್ಲಾಹನ ರೂಡಿಯಲ್ಲ ವಾಸ್ತವದಲ್ಲಿ ಅಲ್ಲಾಹು ಸಕಲ ವಿಷಯಗಳ ಜ್ಞಾನವುಳ್ಳವನಾಗಿರುತ್ತಾನೆ ಭೂಮಿ ಆಕಾಶಗಳ ಪ್ರಭುತ್ವವು ವಾಸ್ತವದಲ್ಲಿ ಅಲ್ಲಾಹನ ವಶವಿದೆ ಬದುಕು ಸಾವುಗಳು ಅವನ ಅಧಿಕಾರದಲ್ಲಿವೆ ಅವನಲ್ಲದೆ ನಿಮಗಾರು ರಕ್ಷಕ ಮಿತ್ರನಾಗಲಿ ಸಹಾಯಕನಾಗಲಿ ಇಲ್ಲ ಲಫ್ಟದಾಹುನ್ನ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 اللہ نو اوارن نکشمی سیدنو نسچے واغیو اوانو اوارن دیگا واتس اللہ حاگو کرونا یا ویوہاروان نیر سیدھانے وعلى الثلاثة الذین کل لفو حتى اذا ضاقت علیهم الارض بما رحبت ضاقت علیهم الارض بما رحبت وضاقت علیهم انفسهم وضنون ಪ್ರಕರಣವು ಮುಂದೂಡಲ್ಪಟ್ಟಿದ್ದ ಆ ಮೂವರನ್ನು ಅವನು ಕ್ಷಮಿಸಿದನು ಭೂಮಿಯು ವಿಶಾಲವಾಗಿದ್ದಾಗಿಯೂ ಅದು ಅವರ ಪಾಲಿಗೆ ಸಂಕುಚಿತವಾಯಿತು ಅವರ ಜೀವಗಳು ಅವರಿಗೆ ಹೊರೆಯಾಗಿ ಬಿಟ್ಟವು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 ستكى صندران دي گيري ما كان لأهل المدينة ومن حولهم من الأعراب أن أن يتخلفوا عن رسول الله ولا يرغبوا بأنكسهم عن نفسه ذلك بأنهم لا يصيبهم ضمأ ولا نصب ولا نصب ಒಲಯ ನಿನ್ನದು ಇನ್ನ ಇನ್ ಇಲ್ಲ ಕುಸಿಡಲ ಹೂ ಬಿಲು ಪಾಲಿಶ್ ಇನ್ನವ್ವದೊಷ್ಟಿನಿ ಅಲ್ಲಾಹನರ ಸೂಲರನ್ನು ಬಿಟ್ಟು ಮನೆಯಲ್ಲಿ ಕೂತಿರುವುದು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 ಅದೇ ರೀತಿಯಲ್ಲಿ ಅವರು ದೇವಮಾರ್ಗದಲ್ಲಿ ಹೆಚ್ಚೋ ಕಡಿಮೆಯೋ ಖರ್ಚು ವಹಿಸಿಯೂ ಧರ್ಮಯುದ್ದಕ್ಕಾಗಿ ಅವರು ಯಾವುದಾದರೊಂದು ಕಣಿವೆಯನ್ನು ದಾಟಿಯೂ ಅಲ್ಲಾಹು ಅವರ ಈ ಸತ್ಕರ್ಮದ ಪ್ರತಿಫಲ ಅವರಿಗೆ ನೀಡುವಂತಾಗಲು ಅವರ ಪಾಲಿಗೆ ಸತ್ಕರ್ಮವು ಲಿಖಿತಗೊಳ್ಳದಿರಲು ಎಂದಿಗೂ ಸಾಧ್ಯವಿಲ್ಲ لَأُولَى نَثَر مِن كُل فِئَة منهم طَائِفَة لِيَتَفَقَهُ لِيَتَفَقَهُ فِي الدِّين وَلِيُنذِرَ قَوْمَهُم إِذَا رَجَعُوا إِلَيْهِم ಇದ್ದ ಸತ್ಯವಿಶ್ವಾಸಿಗಳೆಲ್ಲರೂ ಹೊರಟು ಬಿಡುವ ಅಗತ್ಯವೇನೂ ಇರಲಿಲ್ಲ ಆದರೆ ಅವರ ವಾಸಸ್ಥಾನಗಳ ಪ್ರತಿಯೊಂದು ಭಾಗದಿಂದ ಕೆಲವರು ಹೊರಟು ಬಂದು ಧರ್ಮ ಪ್ರಜ್ಞೆಯನ್ನು ಹೊಂದಿ ಹಿಂದಿರುಗಿ ಹೋಗಿ ತಮ್ಮ ಪ್ರದೇಶದ ನಿವಾಸಿಗಳನ್ನು ಆ ಮುಸ್ಲಿಮರ ರೀತಿ ನೀತಿಗಳಿಂದ ದೂರವಿರಲು ಎಚ್ಚರಿಸುವಂತಾಗಲಿಲ್ಲ ವೇಕೆಲ್ಲೂ ಓ ಸತ್ಯ ವಿಶ್ವಾಸಿಗಳೇ ನಿಮ್ಮ ಹತ್ತಿರದಲ್ಲೇ ಇರುವ ಸತ್ಯ ನಿಷೇಧಿಗಳೊಂದಿಗೆ ಯುದ್ಧ ಮಾಡಿರಿ ಅವರು ನಿಮ್ಮಲ್ಲಿ ಕಾಠಿಣ್ಯವನ್ನು ಕಾಣಬೇಕು ಅಲ್ಲಾಹು ಧರ್ಮನಿಷ್ಠರೊಂದಿಗೆ ಇದ್ದಾನೆಂಬುದನ್ನು ತಿಳಿದುಕೊಳ್ಳಿರಿಯು ಕುಂಜು ಹರಿಮಾನುಂ ಮನೂ ವಹುಂ ಯೂನ್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 ಮತ್ತು ಅವರು ಅದರಿಂದ ಸಂತುಷ್ಟರಾಗಿದ್ದಾರೆ ಆದರೆ ಯಾರ ಹೃದಯಗಳಿಗೆ ಕಾಪಟ್ಯದ ರೋಗತಗಳಿತ್ತು ಅವರ ಹಿಂದಿನ ಮಾಲಿನ್ಯದ ಮೇಲೆ ಪ್ರತಿಯೊಂದು ಹೊಸ ಅಧ್ಯಾಯವು ಇನ್ನೊಂದು ಮಾಲಿನ್ಯವನ್ನು ವೃದ್ಧಿಸಿತು ಮತ್ತು ಅವರು ಸಾಯುವವರೆಗೂ ಸತ್ಯ ನಿಷೇಧದಲ್ಲೇ ಇದ್ದರು ಇವರನ್ನು ಪ್ರತಿವರ್ಷವೂ ಒಂದೆರಡು ಸಲ ಪರೀಕ್ಷೆಗೆ ಗುರಿಪಡಿಸಲಾಗುತ್ತಿರುವುದನ್ನು ಇವರು ಕಾಣುವುದಿಲ್ಲವೇ ಆದರೆ ಇಷ್ಟಾಗಿಯೂ ಇವರು ಪಶ್ಚಾತ್ತಾಪ ಪಾಠ ಕಲಿಯುವುದೂ وَإِذَا مَا ವೈದಿ ಸುರ ಚುನ್ನ ಬರದೂಹುಂ ಇಲದ ವಿನ್ಹಲ್ ಹ ಕುಂ ಹಿಲ್ ಸ್ವರೂ ಸ್ವರ ಸಲ್ಲಾಹು ಕು ಕೌ ಮುಲ್ಲಯಸ್ತಹೂ ಯಾವುದಾದರೂ ಅಧ್ಯಾಯ ಅವತೀರ್ಣಗೊಳ್ಳುವಾಗ ನಿಮ್ಮನ್ನಾರಾದರೂ ನೋಡುತ್ತಿಲ್ಲವಷ್ಟೇ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 ನಾನು ಅವನ ಮೇಲೆಯೇ ಭರವಸೆಯೆನ್ನಿರಿಸಿದ್ದೇನೆ ಮತ್ತು ಅವನು ವಿಶ್ವ ಮಹಾಸಿಂಹಾಸನದ ಮಾಲೀಕನಾಗಿರುತ್ತಾನೆ